ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಆದಿಶಂಕರ ಭವೋತ್ಪಾದ ಪೂಜ್ಯರ ವಿವೇಕ ಚೂಡಾಮಣಿ ಕೃತಿ ನೋಡ್ತಾ ಇದ್ದೇವೆ ಇದರಲ್ಲಿ ಈಗಾಗಲೇ ನೂರ ಐವತ್ತನಾಲ್ಕು ನೋಡಿದ್ದೇವೆ ನೂರ ಶ್ಲೋಕವನ್ನು ಇವತ್ತು ಆರಂಭ ಮಾಡ್ತೇವೆ ಮೊದಲಿಗೆ ಆದಿಶಂಕರ ಭಗೋತ್ಪಾದ ಪೂಜ್ಯರ ಹಾಗೂ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಹಾಗೆಯೇ ಡಾಕ್ಟರ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹಣ ಇವರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ವಿವೇಕ ಚೂಡಾಮಣಿ ಶಂಕರಾಚಾರ್ಯ ಕೃತಿ ಅದರಲ್ಲಿ ನಾವು ಪ್ರಾ ಅನ್ನಮಯ ಕೋಶದ ಬಗ್ಗೆ ನೋಡ್ತಾ ಇದ್ದೆವು ನಿನ್ನೆ ಪಂಚಕೋಶ ವಿವೇಕ ಅದರಲ್ಲಿ ಅನ್ನಮಯ ಕೋಶದ ಬಗ್ಗೆ ಒಂದು ಶ್ಲೋಕ ನೋಡಿದ್ದೇವೆ ಈ ದೇಹ ಯಾವ ಚರ್ಮ ಮಾಂಸ ರಕ್ತ ಮೂಳೆ ಮಲ ಇವುಗಳ ರಾಶಿಯಾಗಿರ್ತಕ್ಕಂಥದ್ದು ಈ ದೇಹ ಇದು ನಿತ್ಯ ಶುದ್ಧವಾದ ಆತ್ಮವಸ್ತು ಆಗಲಾರದು ಅಂತ ಹೇಳಿ ಒಂದು ಶ್ಲೋಕ ಇನ್ನು ಎರಡನೆಯದು ಅದರಲ್ಲಿ ಅಂದರೆ ಒಟ್ಟು ಶ್ಲೋಕ ವಿವೇಕ ಚೂಡಾವಣೆಯಲ್ಲಿ ಪೂರ್ವ ಜನೇರಿ ಮೃತೆರತಿ ಕ್ಷಣಗುಣ ನಿಯತ ಸ್ವಭಾವ ನೈಕೋ ಜಡಶ್ಚವತ್ ಪರಿದೃಶ್ಯ स्वात्मा कथम भवती भाव विकार वेत्ता पूर्व जने अपी, मृते अयत क्षण क्षणगुण अयतस्व न एको जड़ह च फटवत नो जडव पारिदृश्यमान स्वात् कथम भविकार शरीरव मुंची कित मुची अपि पूर्वं न अयम अस्त ಮೃತೆ ಅಪಿ ಹಾಗೆ ಸತ್ತ ಮೇಲೆಯೂ ಕೂಡ ಮರಣದ ನಂತರ ಕೂಡ ಇರುವುದಿಲ್ಲ ಶರೀರ ಮಧ್ಯ ಸ್ವಲ್ಪ ಕಾಲ ಮಾತ್ರ ಕಾಣಿಸಿಕೊಡ್ತದೆ ಜಾತಕ್ಷಣ ಕ್ಷಣಗುಣ ಅನಿಯತ ಸ್ವಭಾವ ಇದು ಕ್ಷಣಿಕವಾದ ಗುಣವುಳ್ಳದ್ದು ಸ್ಥಿರ ಸ್ವಭಾವವಿಲ್ಲದ್ದು ನಾನಾ ರೂಪ ಉಳ್ಳದ್ದು ನೈಕಃ ನ ಏಕಃ ಒಂದೇ ಗುಣ ಉಳ್ಳದ್ದಲ್ಲ ಶರೀರ ಜಡಶ್ಚ ಇದು ಜಡಸ್ವಭಾವವುಳ್ಳದ್ದು ಪಟದಂತೆ ಪ್ರತ್ಯಕ್ಷವಾಗಿ ಕಾಣುವಂಥದ್ದು ಪಟ ಆಗಲಿ ಘಟ ಆಗಲಿ ಯಾವುದೇ ಯಾವುದಿಲ್ಲ ಅದರಂತೆ ಪ್ರತ್ಯಕ್ಷವಾಗಿ ತೋರತಕ್ಕಂಥದ್ದು ಸ್ವಾತ್ಮ ಕಥಂಭವತಿ ಭಾವವಿಕಾರವೇತ ಹೀಗೆ ಭಾವವಿಕಾರಗಳನ್ನು ಹೊಂದುವಂತಹ ಈ ಜಡ ಶರೀರವು ಆತ್ಮವು ಹೇಗಾಗಬಲ್ಲದು ಹೇಗಾಗಲಿಕ್ಕೆ ಸಾಧ್ಯ ಶರೀರವು ಜಡ ಅದಕ್ಕೆ ಚಿಚ್ಚಛಕ್ತಿ ಅಂತೇಳಿ ಇಲ್ಲ ನಾನು ಹಾಕಿಕೊಂಡಿರುವ ಬಟ್ಟೆಗಳು ಹೇಗೆ ನಾನು ಹೋದಲ್ಲಿಗೆಲ್ಲ ಬರ್ತವೋ ಹಾಗೆಯೇ ಈ ಶರೀರ ಕೂಡ ನಾನು ಅಂದರೆ ಅದರೊಳಗಿರೋ ಚೈತನ್ಯ ಶಕ್ತಿ ಚಿಚ್ಛಕ್ತಿ ಶರೀರ ನನಗೆ ಅಂಗಿ ಇದ್ದಾಗೆ ಆ ಶಕ್ತಿಗೆ ನಾನು ಹೋದಲೆಲ್ಲ ಅದು ಬರ್ತದೆ ಒಟ್ಟಿಗೆ ಅಷ್ಟೇ ಅಂಥೇಳಿ ತಿಳಿಯಬೇಕು ಇದು ಅನ್ನಮಯ ಕೋಶದ ಅಶ್ವರತಿಯನ್ನು ಹೇಳ್ತಕ್ಕಂಥದ್ದು ಜಡವಾದ ದೇಹವು ಎಲ್ಲವನ್ನೂ ಅರಿಯುವ ಚೇತನ ಸ್ವರೂಪವಾಗಬಲ್ಲದೆ ಅದು ಅಸಾಧ್ಯ ಅಚೇತನವಾದ ದೇಹವು ಜ್ಞಾನಸ್ವರೂಪಿಯಾದ ಪರಮಾತ್ಮನ ಆಗಲಾರದು ಎಂಬುದನ್ನು ಈ ಶ್ಲೋಕ ತಿಳಿಸ್ತದೆ ದೇಹವು ಪರಮಾತ್ಮನು ಬಳಸಿಕೊಂಡಿರುವ ಉಪಾಧಿ ಮಾತ್ರ ಒಂದು ಗುರುತು ಮಾತ್ರ ಪದಿಮೇಹೋ ನಾತ್ಮ ವ್ಯಂಗೇ ಜೀವನಾತ್ ತತ್ ಶಕ್ತಿರನಾಶಾಚ ನೋ ನಿಗ ಪಾಣಿ ಪಿಪಾನ್ ದೇಹ ನ ಆತ್ಮಾ ವಿ ಅಂಗೇ ಅಪಿ ಜೀವನಾತ್ ತತ್ ತತ್ ಶಕ್ತೆ ಅನಾಶಾತ್ ಚಮ್ಯಮಕಃ ನೂರೈವತ್ತಾರನೇ ಶ್ಲೋಕ ಕೈ ಕಾಲು ಮೊದಲಾದ ಅವಯಗಳುಳ್ಳ ಈ ಶರೀರವು ಆತ್ಮನಲ್ಲ ಯಾಕೆ ಶರೀರದ ಯಾವುದಾದರೂ ಒಂದು ಅಂಗ ನಷ್ಟವಾದ ಮೇಲೂ ದೇಹವು ಬದುಕಿರುತ್ತದೆ ಮತ್ತು ಆಯಾ ಶಕ್ತಿಯೂ ಕೂಡ ಪೂರ್ಣವಾಗಿ ನಾಶವಾಗುವುದಿಲ್ಲ ಆ ಕೆಲಸವನ್ನು ಇನ್ನೊಂದು ಅಂಗ ಅದನ್ನು ಆದಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ ಯಾವ ಲೋಪವಾದ ಅಂಗ ಇದೆ ಅದರ ಕೆಲಸವನ್ನು ಉದಾಹರಣೆಗೆ ನೋಡಿ ನಮ್ಮ ಒಬ್ಬನಿಗೆ ಕಣ್ಣು ಇಲ್ಲ ಅಂಥೇಳಿ ಆದರೆ ಅದನ್ನು ಕಿವಿಗಳು ಹೆಚ್ಚು ಸ್ಪಷ್ಟವಾಗಿ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಅಥವಾ ಕೈಗಳು ಚರ್ಮ ಕಣ್ಣಿನ ತೋರದಿದ್ದರೂ ಕ ಕೈಯಲ್ಲಿ ಮುಟ್ಟಿಯಾದರೂ ಅದನ್ನು ತಿಳಿತಾರೆ ವಸ್ತುವನ್ನು ಅತ್ಯಂತ ಸ್ಫುಟವಾಗಿ ತಿಳಿಯಲಿಕ್ಕೆ ಪ್ರಯತ್ನ ಪಡ್ತದೆ ಬೇರೆ ಇಂದ್ರಿಯ ಹಾಗಾಗಿ ಈ ಶರೀರ ಆತ್ಮ ಅಲ್ಲ ಯಾಕೆಂದರೆ ಒಂದು ಅಂಗವನ್ನು ಕತ್ತರಿಸಿದರೂ ಕೂಡ ಅದೇನೂ ಇಲ್ಲ ಅದು ಪೂರ್ತಿ ಮರಣ ಹೊಂದುವುದಿಲ್ಲ ಕೈಕಾಲು ಮೊದಲಾದ ಯಾವುದೇ ಒಂದು ಅಂಗ ನಷ್ಟ ಆದರೂ ಕೂಡ ಹಾಗಾಗಿ ಆತ್ಮನು ನಿಯಮಿಸಲ್ಪಡತಕ್ಕವನಲ್ಲ ಅವನೇ ನಿಯಾಮಕ ದೇಹವು ಆತ್ಮವಾಗಲಾರದು ಎಂಬುದಕ್ಕೆ ಪುನಃ ಇಲ್ಲಿ ಹೆಚ್ಚಿನ ಒಂದು ಪುಷ್ಟಿಯನ್ನು ಕೊಡ್ತಾರೆ ಅದರಿಂದ ನಾವು ದೇಹವಲ್ಲ ಎಂಬುದನ್ನು ವಿಮರ್ಶೆಯಿಂದ ಮನದಟ್ಟು ಮಾಡಿಕೊಡಬೇಕು ಅಂಥೇಳಿ ದೇಹ ತರ್ಮ ತತ್ಕರ್ಮ ತದಸ್ಥಾ ಸಾಕ್ಷಿಣ ಸ್ವತ ಸ್ವತಃ ಸಿಂ ತೀ ಲಕ್ಷಣ್ಯಮಾತ್ಮನಃ ದೇಹ ಅದರ ಧರ್ಮ ಅದರ ಕರ್ಮ ದೇಹ ತರ್ಮ ತತ್ಕರ್ಮ ತದವಸ್ಥಾ ಸಾಕ್ಷಿಣ ಮತ್ತು ಅದರ ಅವಸ್ಥೆಗಳು ಯಾವುದು ದೇಹದ ಅವಸ್ಥೆಗಳು ಜಾಗ್ರಸ್ವಪ್ನ ಸುಶುಪ್ತಿ ತುರಿಯ ಅಂದರೆ ಎಚ್ಚರ ಕನಸು ಗಾಢ ನಿದ್ದೆ ಹಾಗೂ ಈ ಮೂರನ್ನು ಮೀರಿದಂಥ ಅವಸ್ಥೆ ಹೀಗೆ ಇದು ಅವಸ್ಥೆಗಳು ಇನ್ನೊಂದು ಬೇರೆ ಬೇರೆ ಅವಸ್ಥೆಗಳು ಬಾಲ್ಯ ಕೌಮಾರ ಯೌವನ ಮತ್ತು ವೃದ್ಧಾಪ್ಯ ಅಂಥೇಳಿ ಈ ಅವಸ್ಥೆಗಳನ್ನು ಹೇಳ್ಬೋದು ಹೀಗೆ ಬೇರೆ ಬೇರೆ ಇವೇ ಮೊದಲಾದವುಗಳಿಗೆ ದೇಹದ ಧರ್ಮ ಕರ್ಮ ಅವಸ್ಥೆಗಳು ಬಂದಾದವುಗಳಿಗೆ ಸಾಕ್ಷಿಯಾಗಿರತಕ್ಕಂಥ ಆತ್ಮವು ಅವುಗಳಿಗಿಂತ ಸ್ವಭಾವದಿಂದಲೇ ಭಿನ್ನವೆಂಬುದು ಸ್ವತಃ ಸಿದ್ಧವಾಗಿದೆ ತದ್ವೈಲಕ್ಷಣ್ಯಂ ಅದಕ್ಕಿಂತ ವಿಲಕ್ಷಣವಾದದ್ದು ದೇಹಧರ್ಮಕ್ಕಿಂತ ಅಂಥೇಳಿ ಶಲ್ಯ್ಯರಶಿರ್ಮ್ಸಲಿಪ್ತ ಮಲಪೂರ್ಣೋತಿ ಕಲ್ಮಷ ಕಥಂ ಭವೇದಯಂ ವೇತ್ತಾ ವೇತ್ತ ಸ್ವಯಮೇತವಿಲಕ್ಷಣ ಶ್ಯರಿ ಮಾಂಸಲಿಪ್ತ ಮಲಪೂರ್ಣ ಅತಿಕಷ್ಮಲ ಕಥಂ ಭತ್ ಅಯಂತ ವಿಲಕ್ಷಣ ನೂರೈವತ್ತೆಂಟನೇ ಶ್ಲೋಕ ಇದೆ ಮೂಳೆಗಳ ರಾಶಿಯಿಂದ ಕೂಡಿ ಮಾಂಸದಿಂದ ಮುಚ್ಚಲ್ಪಟ್ಟಿರುವ ಶಲ್ಯರಶಿರ್ಮಸಲಿಪ್ತ ಮಲಪೂರ್ಣ ಅತಿ ಕಷ್ಮಲ ಮಲದಿಂದ ತುಂಬಿರುವ ಅತ್ಯಂತ ಕಷ್ಮಲವಾದ ಅಯಂ ಈ ದೇಹವು ಎದ್ವಿಲಕ್ಷಣ ಸ್ವಯಂ ಕಥಂ ವೇತ್ತ ಸ್ವಯಂ ಕಥಂ ಭವೆತ್ ಈ ದೇಹವು ಅದಕ್ಕಿಂತ ವಿಲಕ್ಷಣವಾದ ಜ್ಞಾನಸ್ವರೂಪವಾದ ಆತ್ಮವು ಹೇಗೆ ತಾನೇ ಆದೀತು ಅಂದರೆ ಕೊಚ್ಚೆ ಗುಂಡಿಯಂತಿರೋ ಈ ಶರೀರವು ಶುದ್ಧವು ಪವಿತ್ರವು ಪರಂಜೋತಿ ಸ್ವರೂಪವಾದ ಆತ್ಮವು ಎಂದಿಗೂ ಆಗಲಾರದೆಂಬುದಕ್ಕೆ ಇನ್ನೊಂದು ಆಧಾರವನ್ನು ಕೊಡ್ತಾರೆ ಇನ್ನೊರ ಐವತ್ತೊಂಬತ್ತನೇ ಶ್ಲೋಕ ತ್ರಿಪುರೀಶ ಅಹಂತಿ ಕರೋತಿ ವಿಲಕ್ಷಣ ವೇತ್ತಿ ವಿಚಾರಶೀಲೋ ನಿಜಸ್ವರೂತೇದ ಅಸ್ಥಿಪುರೀಶ ಅಹಂ ಮತಿ ಮೂಜನ ಕರೋತಿ ವಿಲಕ್ಷಣ ವೇತಿ ವಿಚಾರಶೀಲ ನಿಜಸ್ವ ಪರಮಾರ್ಥ ಈ ನೂರ ಐವತ್ತೊಂಬತ್ತನೇ ಶ್ಲೋಕ ಏನು ಹೇಳ್ತಾ ಇದೆ ತ್ವಚ್ ಅಂದರೆ ಚರ್ಮ ತ್ವಚೆ ಮಾಂಸ ಮೇಧಸ್ಸು ಮೂಳೆ ಮಲ ಇವುಗಳ ರಾಶಿಯಾಗಿರುವ ಈ ಶರೀರವನ್ನು ಮೂಢನಾದವನು ನಾನು ಅಂಥೇಳಿ ತಪ್ಪಾಗಿ ತಿಳಿತಾನೆ ಅಹಂಮತಿಂ ಮೂಢಜನಃ ಕರೋತಿ ವಿಲಕ್ಷಣಂ ವೇತಿ ವಿಚಾರಶೀಲ ವಿಚಾರಶೀಲನಾದ ವಿವೇಕಿಯಾದರೂ ಶರೀರಾದಿಗಳಿಗಿಂತ ಭಿನ್ನವಾದ ಮತ್ತು ಪರಮಾರ್ಥವಾದ ತನ್ನ ನಿಜಸ್ವರೂಪವನ್ನು ಅರಿತುಕೊಳ್ತಾನೆ ನಿಜಸ್ವರೂಪಂ ಪರಮಾರ್ಥಭತಂ ವಿಲಕ್ಷಣಂ ವೇತ್ತಿ ವಿಚಾರಶೀಲ ಅಂದರೆ ಸರಿಯಾದ ವಿವೇಕ ವಿವೇಚನೆಗಳಿಂದ ವಿಶ್ಲೇಷಣೆ ಮಾಡಿ ಸಮ್ಯಕ್ ಜ್ಞಾನ ತಮ್ಮ ನಿಜಸ್ವರೂಪವು ಪರಮಾರ್ಥ ಸತ್ಯವಾದ ಶುದ್ಧ ಜ್ಞಾನ ಸ್ವರೂಪವೆಂಬ ಅರಿವು ಉಂಟಾಗ್ತದೆ ತಾವು ದೇಹವಲ್ಲ ದೇಹಕ್ಕಿಂತ ಅದರ ಅವಯವಗಳಿಗಿಂತ ವಿಲಕ್ಷಣವಾದ ಶುದ್ಧ ಆತ್ಮ ಅಂಥೇಳಿ ಗೋಚರ ಆಗ್ತದೆ देहो हमित्येव जडस्य ಜಡಸ್ಯ देहेच जीवे ಚ विवेक विज्ञानवतो ವಿವೇಕವತೋ ಮಹಾತ್ಮನೋ ಬ್ರಹ್ಮಹ ಮತಿ ಸ್ಮ देह अहम जट से बुद्धि देहे च जीव विदुष तो अहम धी विवेक विज्ञानव महात्मन ब्रह्मा अ ब्रह्म अहम मती सदात्म ಮಂದ ಬುದ್ಧಿಯುಳ್ಳ ಮನುಷ್ಯನೂ ಶರೀರವೇ ನಾನು ಅಂತೇಳಿ ತಿಳಿದಿರ್ತಾನೆ ಲೌಕಿಕ ಪಂಡಿತನು ಶರೀರ ಮತ್ತು ಜೀವ ಎರಡರಲ್ಲಿಯೂ ನಾನು ಎಂಬ ಬುದ್ಧಿಯನ್ನು ಹೊಂದಿರ್ತಾನೆ ಆತ್ಮಾನಾತ್ಮ ವಿವೇಕದಲ್ಲಿ ನಿಷ್ಣಾತನಾದ ಮಹಾತ್ಮನಿಗೆ ನಾನು ಆತ್ಮಸ್ವರೂಪನಾದ ಬ್ರಹ್ಮನೇ ಎಂಬ ಬುದ್ಧಿ ಉಂಟಾಗ್ತದೆ ದೇಹೋ ಅಹಂ ಇತಿ ಎವ ಜಡಸ್ಯ ಬುದ್ಧಿ ಮಂದ ಬುದ್ಧಿ ದೇಹವೇ ನಾನು ಅಂತೇಳಿ ದೇಹೆ ಚ ಜೀವೇ ವಿದುಷಃ ತು ಅಹಂ ಧೀ ವಿದ್ವಾಂಸನಿಗೆ ಅಂದರೆ ಲೌಕಿಕ ಜ್ಞಾನಿಗೆ ದೇಹದಲ್ಲಿ ಜೀವದಲ್ಲಿ ನಾನು ಎಂಬ ಭಾವ ಇರ್ತದೆ ನಾನು ಎಂಬ ಬುದ್ಧಿ ಇರ್ತದೆ ಧೀ ವಿವೇಕಾನವತಃ ಮಹಾತ್ಮನಃ ಆದರೆ ವಿವೇಕ ವಿಜ್ಞಾನವು ಇರತಕ್ಕಂತಹ ಮಹಾತ್ಮನಿಗಾದರೂ ಬ್ರಹ್ಮ ಅಹಂ ಇತಿ ಮತಿ ಸದಾತ್ಮನಿ ನಾನು ಆತ್ಮಸ್ವರೂಪವಾದ ಬ್ರಹ್ಮನಿ ಅಂತ ಹೇಳುವಂಥ ಬುದ್ಧಿ ಅತ್ರತ್ಮಬು ತೂಬು ತ್ಂಗ ಮಾಂ ಸೇದಿರೀಶ ಸರ್ವಾತ್ಮನಣಿ ನಿರುಕಲ್ಪೇ ಕುರು ಶಾಂತಿ ಪರಮಸ್ವ ನೂರ ಅರವತ್ತೊಂದನೇ ಶ್ಲೋಕ ಇದು अत्मुद्धि त्यज मूढ़बुद्धिधस्श सर्वात्म ब्रह्मणि निर्विकपे कुर शांति पर ले मूढ़बुद्धेमेदोस्थरीशराश ಚರ್ಮ ಮಾಂಸ ಮೇದಸು ಮೂಳೆ ಮಲ ಇವುಗಳ ರಾಶಿಯಾದ ಅತ್ರ ಈ ಶರೀರದಲ್ಲಿ ಆತ್ಮಬುದ್ಧಿಂ ತ್ಯಜ ನಾನು ಎಂಬ ಬುದ್ಧಿಯನ್ನು ಬಿಡು ಸರ್ವಾತ್ಮನಿ ನಿರ್ವಿಕಲ್ಪೆ ಬ್ರಹ್ಮಣಿ ಸರ್ವಾತ್ಮವು ನಿರ್ವಿಕಲ್ಪವೂ ಬ್ರಹ್ಮದಲ್ಲಿ ಆತ್ಮಭಾವವನ್ನು ಹೊಂದಿ ಪರಮಾಂ ಶಾಂತಿಂ ಭಜಸ್ವ ಸರ್ವಾತ್ಮನಿ ನಿರ್ವಿಕಲ್ಪೆ ಬ್ರಹ್ಮಣಿ ಕುರುಶ್ವ ನಾನು ಎನ್ನುವುದನ್ನು ಸರ್ವಾತ್ಮವು ನಿರ್ವಿಕಲ್ಪವಾದ ಬ್ರಹ್ಮದಲ್ಲಿ ಹೊಂದು ಆತ್ಮಭಾವವನ್ನು ಹೊಂದು ಅದರಿಂದ ಪರಮಶಾಂತಿಯನ್ನು ಪಡೆ ಅನಾತ್ಮವಾದ ಹೊಲಸು ತುಂಬಿದ ಚೀಲದಂತಿರುವ ದೇಹದೊಡನೆ ಅಧ್ಯಾಸವನ್ನು ತೊಲಗಿಸಿ ನಾನು ಆತ್ಮ ಎಂಬ ಬುದ್ಧಿಯನ್ನು ಗಳಿಸಿಕೊಳ್ಳಬೇಕು ನಿತ್ಯ ಶಾಶ್ವತ ಶುದ್ಧ ಬ್ರಹ್ಮದಲ್ಲಿ ಮನಸ್ಸನ್ನು ಸ್ಥಿರೀಕರಿಸಿ ನಾನು ಆ ಬ್ರಹ್ಮ ಸ್ವರೂಪವೇ ಎಂಬ ಭಾವದಲ್ಲಿ ನಿಂತು ಅವಿರತ ಆನಂದ ಶಾಂತಿಗಳನ್ನು ಅನುಭವಿಸಬೇಕು ನಾವು ದೇಹದೊಡನೆ ತಾದಾತ್ಮೀ ಭಾವ ನಮಗೆ ದುಃಖ ಸಂಕಟಗಳು ತಪ್ಪಿದ್ದಲ್ಲ ದೇಹ ನಾನು ಎನ್ನತಕ್ಕಂಥ ಭಾವ ಇರುವವರೆಗೂ ಇದು ನೂರ ಅರವತ್ತ ಒಂದನೇ ಶ್ಲೋಕ ಇನ್ನು ನೂರ ಅರವತ್ತೆರಡನೆಯದು ದೇಹೇಂದ್ರಿಯ ದಸತಿ ಭ್ರಮೋದಿತ ವಿದ್ವಾನ್ ತಾವನ್ನ ತಮುಕ್ತಿರ್ತ್ಯಸ್ವ ವೇದಾಂತನಂತದರ್ಶಿ ದೇಹೇಂದ್ರಿಯದೌ ಅಸತಿ ಭ್ರಮೋದಿ ವಿವಾನ್ ಅಹಂ ತಾಂ ನ ಜಹಾತಿ ತಸ್ತಿ ವಿಮುಕ್ತಿ ವಿಮುಕ್ತಿ ವಾರ್ತಾ ಅಪಿ ಅಸ್ತು ಏಷಾಂತನಯ ವೇದಾಂತನಯ ನೂರ ಅರವತ್ತೆರಡನೇ ಶ್ಲೋಕ ವಿವೇಚನಾ ಕುಶಲನು ದೇಹೇಂದ್ರಿಯಗಳೇ ಮೊದಲಾದವುಗಳಲ್ಲಿ ಭ್ರಾಂತಿಯಿಂದ ಉಂಟಾಗಿರುವ ನಾನು ಎಂಬ ಬುದ್ಧಿಯನ್ನು ವಿದ್ವಾನ್ ದೇಹೇಂದ್ರಿಯ ದೇಹೇಂದ್ರಿಯಾದವು ಅಸತಿ ಭ್ರಮೋದಿ ಅಹಂ ತಂ ಯಾವತ ನ ಜಹಾತಿ ಎಲ್ಲಿಯವರೆಗೆ ಬಿಡುವುದಿಲ್ವೋ ನಾನು ಎಂಬ ದೇಹದ ದೇಹ ಇಂದ್ರಿಯಲ್ಲಿ ನಾನು ಎಂಬ ಬುದ್ಧಿಯನ್ನು ಬಿಡುವುದಿಲ್ವೋ ಅಲ್ಲಿಯವರೆಗೆ ತಾವತ್ತು ತಸ ವಿಮುಕ್ತಿ ವಾರ್ತಾ ಅಪಿ ನ ಅಸ್ತಿ ಅಲ್ಲಿಯವರೆಗೆ ಅವನಿಗೆ ಮುಕ್ತಿಯ ಸುಳಿಯೂ ಕೂಡ ಸಿಗುವುದಿಲ್ಲ ಏಷ ವೇದಾಂತನಯ ಅಂತದರ್ಶಿ ಅವನು ಅಲ್ಲಿಯವರೆಗೆ ವೇದಾಂತ ಶಾಸ್ತ್ರದ ಅಧ್ಯಯನ ಅಧ್ಯಾಪನದಲ್ಲಿ ನಿಪುಣನಾಗಿದ್ದರೂ ಕೂಡ ಅವನಿಗೆ ದೇಹ ಇಂದ್ರಿಯಗಳಲ್ಲಿ ನಾನು ಎಂಬ ಭಾವ ಎಲ್ಲಿವರೆಗೆ ಹೋಗುವುದಿಲ್ವೋ ಅಲ್ಲಿವರೆಗೆ ಮುಕ್ತಿಯ ಸುಳಿವು ಸಿಗುವುದಿಲ್ಲ ನಾನು ಆತ್ಮನು ನಾನು ದೇಹವಲ್ಲ ಇಂದ್ರಿಯವಲ್ಲ ಎಂಬ ಭಾವ ಆದಾಗ ಮಾತ್ರ ಅವನಿಗೆ ಆಗಲಿಕ್ಕೆ ಸಾಧ್ಯ ಯಾವುದು ಮುಕ್ತಿ ಅಂತೇಳಿ ಹೇಳ್ತಾ ಇದ್ದಾರೆ ಅದರ ಇಲ್ಲಿ ನಾವು ಗಮನಿಸಬೇಕಾದ್ದೇನು ಅಂತ ಹೇಳಿದರೆ ನಾವು ಬಿಡಬೇಕಾಗಿರೋದು ದೇಹವನ್ನಲ್ಲ ದೇಹದೊಡನೆ ಉಂಟಾಗಿರುವ ಅಧ್ಯಾಸವನ್ನು ಅಷ್ಟೇ ಭ್ರಮೆಯನ್ನು ಅವಿದ್ಯೆ ಅಜ್ಞಾನವನ್ನು ಶರೀರದೊಡನೆ ತಾದಾತ್ಮ್ಯೂ ಇರುವವರಿಗೆ ಆತ್ಮಾನುಭವ ಆತ್ಮ ಸಾಕ್ಷಾತ್ಕಾರವಾಗುವುದಿರಲ್ಲಿ ಮುಕ್ತಿಯ ಮಾತನ್ನೇ ಆಡುವಂತಿಲ್ಲ ದೇಹದೊಡನೆ ಅಬ್ ಅಧ್ಯಾಸವಿರುವವರೆಗೂ ನಾವು ಆತ್ಮದಿಂದ ಬಲು ದೂರವಾಗಿರುತ್ತೇವೆ ನಾವೇ ದೇಹ ಅಂತೇಳಿ ಭಾವಿಸಿದರೆ ಇನ್ನು ನೂರ ಅರವತ್ತ ಮೂರನೇ ಶ್ಲೋಕ ಛಾಯಾ ಶರೀರೆ ಪ್ರತಿಬಿಂಬಾತ್ರೇ ಯತ್ಸ್ವಪ್ನದೇಹೇ ಹೃದಯ ಕಲ್ಪಿತಾಂಗೇ ಯಥಾತ್ಮಬುಧಿಸ್ತವನಾಸ್ತಿ ಕಾಚಿತ್ ಜೀವಶರೀರೆ ತ ಮಾತು ಛಾಯರೀರೆ ಪ್ರತಿಬಿಂಬಾತ್ರೇ ಯಥ ಸ್ವಪ್ನದೇಹೇ ಹೃದಯ ಕಲ್ಪಿತಿ ತವ ನಾಸ್ತಿ ಕಾಚಿತ್ ಜೀವತ್ ಶರೀರೆ ತಸ್ ನೂರ ಅರವತ್ತ ಮೂರನೇ ಶ್ಲೋಕ ಶರೀರದ ನೆರಳಿನಲ್ಲಿ ಛಾಯಾಶರೀರ ಪ್ರತಿಬಿಂಬ ಗಾತ್ರೆ ಕನ್ನಡಿಯ ಮೊದಲಾದವಳಿ ಕಾಣುವ ಪ್ರತಿಬಿಂಬದಲ್ಲಿ ಯತ್ ಸ್ವಪ್ನ ದೇಹಿ ಹಾಗೆ ಕನಸಿನಲ್ಲಿ ಕಾಣುವ ದೇಹದಲ್ಲಿ ಹೃದಿ ಕಲ್ಪಿತ ಅಂಗಿ ಹಾಗೂ ಮನಸ್ಸಿನಲ್ಲಿ ಕಲ್ಪಿತವಾದ ಶರೀರದಲ್ಲಿ ಯಥಾ ಆತ್ಮಬುದ್ಧಿ ತವ ನಾಸ್ತಿ ಹೇಗೆ ನಾನು ಎಂಬ ಬುದ್ಧಿಯು ಸ್ವಲ್ಪವೂ ಇರುವುದಿಲ್ವೋ ಶರೀರದ ನೆರಳಿನಲ್ಲಿ ಅದು ನಾನು ಅಂತ ಹೇಳ್ತೇವಾ ಇಲ್ಲ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ನಾನು ಅಂತ ಹೇಳ್ತೇವೋ ನನ್ನ ಪ್ರತಿಬಿಂಬ ನಾನಲ್ಲ ಕನಸಿನಲ್ಲಿ ಕಾಣುವ ದೇಹ ಅದು ಕೂಡ ನಾನಲ್ಲ ಮನಸ್ಸಿನಲ್ಲಿ ಕಲ್ಪಿತವಾದ ಶರೀರ ಇದು ಕೂಡ ನಾನಲ್ಲ ಹೀಗೆ ಇವುಗಳಲ್ಲೆಲ್ಲ ಹೇಗೆ ನಾನು ಎನ್ನುವ ಬುದ್ಧಿ ಇರುವುದಿಲ್ವೋ ಹಾಗೆಯೇ ಜೀವತ್ ಶರೀರೇಚ ತಥಾಏವ ಮಾ ಅಸ್ತು ಹಾಗೆಯೇ ಜೀವದಿಂದಿರುವ ಈ ಶರೀರದಲ್ಲಿಯೂ ಕೂಡ ನಾನು ಎಂಬ ಬುದ್ಧಿ ನಿನಗೆ ಉಂಟಾಗದಿರಲಿ ಅಂಥೇಳಿ ಹೇಳ್ತಾ ಇದ್ದಾರೆ ಇನ್ನು ನೂರ ಅರವತ್ತನಾಲ್ಕನೇದು ಶ್ಲೋಕ ದೇಹಾತ್ಮಧೀರ ನೃಣಾಮಸ ಧಿಯಾಂ ಜನ್ಮಿಖ ಪ್ರಭವಸ್ ಬೀಜ ಯತ ಯತಸ್ತೀತ ಪ್ರಯತ್ನಾ ತು ಚಿ ಪುನರ್ಭವ ದೇಹತ್ಮಧೀಹ್ ಅಸ ಧಿಯ ಜನ್ಮಿಖ ಪ್ರಭವಸ್ಯ ಬೀಜ ಯತ ತಂ ಜಹಿ ತಾಂ ಪ್ರಯತ್ನಾ ತು ಚಿ ಪುನರ್ಭವ ದೇಹವೇ ನಾನು ಎಂಬ ಬುದ್ಧಿಯು ಅವಿಕಿಗಳಿ ಜನ್ಮವೇ ಮೊದಲಾದ ದುಃಖಗಳಿಗೆ ಕಾರಣವಾಗಿರ್ತದೆ ದೇಹಾತ್ಮಧೀಹಿ ಅವೃಣಾಂ ಅಸತ್ ಧಿಯಾಂ ಜನ್ಮಾಧಿ ದುಃಖ ಪ್ರಭವಸ್ ಬೀಜಂ ಯತ ತತಃ ತ್ವ ಜಹಿ ತಾಂ ಪ್ರಯತ್ನಾತ್ ಅದರಿಂದಲೇ ಪ್ರಯತ್ನಪೂರ್ವಕವಾಗಿ ಅಂತಹ ದೇಹಾತ್ಮಬುದ್ಧಿಯನ್ನು ಬಿಡು ತ್ಯಕ್ತೆಯೇತು ಚಿತ್ತೆ ನ ಪುನರ್ಭವಾಶ ದೇಹಾತ್ಮಬುದ್ಧಿ ಹೋದರೆ ಪುನರ್ಜ್ವನ ಜ ಪುನರ್ಜನ್ಮದ ಸಂಭವವೇ ಇಲ್ಲ ಅಂಥೇಳಿ ಅನ್ನಮಯ ಕೋಶದ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಮುಂದೆ ನಾವು ನೋಡಲಿಕ್ಕಿರ್ತಕ್ಕಂತಹದ್ದು ಪ್ರಾಣಮಯಕೋಶ ಇದರ ಬಗ್ಗೆ ನೂರ ಅರವತ್ತೈದು ನೂರ ಅರವತ್ತಾರು ಎರಡು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ ಕರ್ಮೇಂದ್ರಿಯೈಹಿ ಪಂಚಭಿರಂಚಿತೋ ಪ್ರಾಣೋ ಭವೇತ್ ಪ್ರಾಣಮಯಸ್ತು ಕೋಶಃ ೇನಾತ್ಮಮಯೋನುಪೂರ್ಣ ಪ್ರವರ್ತ ಸಕಲಕ್ರಿಯು ಕರ್ಮೇಂದ್ರಿಯ ಪಂಚಿ ಅಯಂ ಪ್ರಾಣತ್ ಪ್ರಣಮ ಕೋಶಃ ಆತ್ಮವಾನ್ ಅನ್ನಮಯೋ ಅನ್ನಮಯಃ ಅನುಪೂರ್ಣ ಪ್ರವರ್ತತೆ ಅಸೌ ಸಕಲಕ್ರಿಯು ನೂರ ಅರವತ್ತ ಐದನೇ ಶ್ಲೋಕ ಇದು ಪಂಚಕರ್ಮೇಂದ್ರಿಯಗಳೊಂದಿಗೆ ಸೇರಿಕೊಂಡಿರುವ ಈ ಪ್ರಾಣವು ಪ್ರಾಣಮಯ ಕೋಶ ಅಂತೇಳಿ ಅನಿಸ್ತದೆ ಕರ್ಮೇಂದ್ರಿಯಗಳೊಂದಿಗೆ ವಾಕ್ಪಾಣಿ ಪಾದಪಾಯು ಉಪಸ್ಥ ಈ ಐದು ಕರ್ಮೇಂದ್ರಿಯಗಳೊಂದಿಗೆ ಸೇರಿಕೊಂಡಿರತಕ್ಕಂಥ ಪ್ರಾಣ ಯಾವುದು ಅದು ಪ್ರಾಣಮಯಕೋಶ ಅಂತೇಳಿ ಅನ್ನಿಸ್ತದೆ ಕರ್ಮೇಂದ್ರಿಯ ಪಂಚ ಅಂಜಿ ಅಯಂ ಪ್ರಾಣತ್ ಪ್ರಣಮಯಸ್ತು ಕೋಶ ಯನ ಆತ್ಮವಾನ್ ಅನ್ನಮಯ ಅನುಪೂರ್ಣ ಪ್ರವರ್ತತೆ ಅಸೌ ಸಕಲಕ್ರಿಯಾಸು ಅನ್ನಮಯಕೋಶವು ಈ ಪ್ರಾಣಮಯಕೋಶದೊಂದಿಗೆ ತುಂಬಿ ಜೀವಂತವಾಗಿ ಎಲ್ಲ ಕ್ರಿಯೆಗಳೊಂದಿಗೆ ತೊಡಗ್ತದೆ प्राणमयो ನೈವಾತ್ಮಿಣಮಾರೋ ಗಂಥಗಂತರ್ಬಹಿರೇಷ ಯಸ್ಮತ್ಕಿಚಿತ್ವಾತ್ಷ್ಟನ ನಿತ್ಯಂ ಪರತಂತ್ರ ನೈವಾತ್ಮಿ ಪ್ರಾಣಮ ಗಂಥಗದಂತರ್ಬೈರೇಷ ಯಾಸ್ಮ್ಕಿಂಚಿತ್ವಾತ್ತೀಷ್ಟ ಸ್ವಿಂಚನಿತ್ಯ ನೂರ ಅರವತ್ತಾರನೇ ಶ್ಲೋಕ ಇದು ಬಹಳ ಸುಂದರವಾಗಿದೆ ಛಂದಸ್ಸು ನೈವ ನಾ ಪ್ರಣಮ ವಾಯು ವಿಕಾರ ಗಗನ್ತ ವಾಯುವತ್ ಅಂತರ್ಬಹ ಯಸ್ಮತ್ ಕಿಂಚಿತ್ವ ಅಪಿ ನೇತಿ ಇಷ್ಟ ಅನಿಷ್ಟ ಸ್ವಲ್ಪ ಕಿಂಚನ ನಿತ್ಯ ಪರತಂತ್ರ ಪ್ರಾಣಮಯಕೋಶ ವಾಯುನೂತರವಾ ಆತ್ಮವಲ್ಲ ನಾವು ಪ್ರಾಣಮಯ ವಾಯು ವಿಕಾರ ಅಷ್ಟೇ ಗಂತ ಆಗಂತ ವಾಯುವ ತಂತ್ರ ಬಹಿರೇಷ ಏಕೆಂದರೆ ಅದು ವಾಯುವಿನಂತೆ ಒಳಕ್ಕೂ ಹೋಗುತ್ತಲೂ ಹೊರಕ್ಕೆ ಬರುತ್ತಲೂ ಇರ್ತದೆ ಯಸ್ಮಾತ್ ಕಿಂಚಿತ್ ಕ್ವಾ ಅಲ್ಲಿ ನೇತಿ ಇಷ್ಟಂ ಅನಿಷ್ಟಂ ಇದು ಯಾರ ಇಷ್ಟವನ್ನಾಗಲಿ ಅನಿಷ್ಟವನ್ನಾಗಲಿ ತನ್ನಾಗಲಿ ಮತ್ತೊಬ್ಬನನ್ನಾಗಲಿ ಸ್ವಂ ವಾ ಅನ್ಯಂ ವಾ ಕಿಂಚನ ನಿತ್ಯಂ ಬರತಂತ್ರ ಸ್ವಲ್ಪವೂ ಅರಿತುಕೊಳ್ಳಲಾರದು ಇದು ಅದು ಜಡ ಪ್ರಾಣಮಯ ಕೋಶ ಕೂಡ ಅಂದರೆ ವಾಯುವಿನ ರೂಪಾಂತರ ಅಷ್ಟೇ ಒಳಗರ್ತದೆ ಹೊರಗೋಗ್ತದೆ ಇದು ಯಾರ ಇಷ್ಟವನ್ನು ಇಷ್ಟವನ್ನೂ ಆಗಲಿ ತನ್ನನ್ನಾಗಲಿ ಮತ್ತೊಬ್ಬರನ್ನಾಗಲಿ ಸ್ವಲ್ಪ ಅರಿತುಕೊಳ್ಳಲಾರದು ನಿತ್ಯಂ ಪರತಂತ್ರ ಆದ್ದರಿಂದ ಇದು ಯಾವಾಗಲೂ ಪರಾಧೀನವಾಗಿರ್ತದೆ ಪ್ರಾಣಮಯ ಕೋಶ ಕೂಡ ಯಾಕಂದರೆ ಕರ್ಮೇಂದ್ರಿಯೊಳಗೆ ಸೇರಿಕೊಂಡಿರ್ತಕ್ಕಂಥ ಈ ಪ್ರಾಣಮಯ ಶಕ್ತಿ ಅದು ಆದರೆ ಅದು ಅದು ಕೂಡ ಪರತಂತ್ರವೇ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಮನೋಮಯ ಕೋಶದ ಬಗ್ಗೆ ನೂರ ಅರವತ್ತೇಳರಿಂದ ನೂರ ಎಂಬತ್ತ ಮೂರು ಬಹಳ ವಿಸ್ತಾರವಾಗಿ ಮನೋಮಯ ಕೋಶವನ್ನು ಹೇಳಿದ್ದಾರೆ ಯಾಕಂದರೆ ಮನಸ್ಸು ಅತ್ಯಂತ ಗಹನವಾದು ಮನಸ್ಸನ್ನ ಒಂದು ತಿಳ್ಕೊಳ್ಬೇಕಿದ್ರೆ ಮನಸ್ಸಿನ ಬಗ್ಗೆ ಮನಸ್ಸೇ ತಿಳ್ಕೊಳ್ಳುವಂಥದ್ದು ಬಹಳ ವಿಚಿತ್ರವಾಗಿದೆ ನಮ್ಮ ಮನಸ್ಸು ಅಥವಾ ಬುದ್ಧಿ ಈ ಶಕ್ತಿಯಿಂದ ನಾವು ತಿಳ್ಕೊಳ್ಳುವಂಥದ್ದು ಮನಸ್ಸು ಅಂದರೆ ಏನು ಅಂತೇಳಿ ಆತ್ಮವಿಮರ್ಶೆಯಿಂದ ಇದನ್ನೇ ಹೇಳುವಂಥದ್ದು ಇದು ಬಹಳ ದೀರ್ಘವಾಗಿ ಇದೆ ಯಾಕಂತೇಳಿ ಹೇಳಿದರೆ ಅತ್ಯಂತ ಗಹನವಾದದ್ದು ಮನಸ್ಸು ಎಂತಕ್ಕಂಥದ್ದು ಮನಸ್ಸನ್ನು ಇನ್ನೊಬ್ಬರ ಮನಸ್ಸನ್ನು ತಿಳಿಯುವಂಥದ್ದು ಅಂದರೆ ತುಂಬ ಕಷ್ಟ ಇದು ನಮ್ಮ ನಮ್ಮ ಮನಸ್ಸಿನ ತಿಳಿಯುವಂಥದ್ದು ಅದು ಕೂಡ ಸುಲಭ ಏನಲ್ಲ ಮನಸ್ಸು ಅಂದರೆ ಏನು ಮನಸ್ಸಿನ ಸ್ವರೂಪ ಏನು ಮನೋಮಯ ಕೋಶ ಹೇಗೆ ಅದರ ಸ್ವರೂಪ ಎನ್ನತಕ್ಕಂಥದ್ದು ಮತ್ತು ಅದು ಹೇಗೆ ಆತ್ಮವಲ್ಲ ಎನ್ನತಕ್ಕಂಥದ್ದು ಕೂಡ ಅದೇ ಸ್ವತಂತ್ರವಲ್ಲ ಅದಕ್ಕಿಂತ ಅದನ್ನು ನಿಯಂತ್ರಿಸತಕ್ಕಂಥ ಇನ್ನೊಂದು ಇದೆ ಎಂಬುದನ್ನು ತಿಳಿಯುವಂಥದ್ದು ಇವಿಷ್ಟನ್ನು ನಾವು ಮನೋಮಯ ಕೋಶದ ಒಂದು ಈ ಒಂದು ಎಷ್ಟು ನೂರ ಅರವತ್ತೇಳರಿಂದ ನೂರ ಒಂಬತ್ಮೂರನೇ ನೂರ ಎಂಬತ್ತ್ಮೂರನೇ ಶ್ಲೋಕಗಳವರೆಗೆ ನಾವು ನೋಡಲಿಕ್ಕಿದ್ದೇವೆ ಇದನ್ನು ಬಹುಶಃ ನಾಳೆ ದಿವಸ ನಾವು ಆರಂಭ ಮಾಡೋಣ ಮನೋಮಯ ಕೋಶವನ್ನು ವಿವೇಕ ಚೂಡಾಮಣಿ ಇವತ್ತಿನ ಭಾಗ ಇಪ್ಪತ್ತ ಮೂರನೆಯ ಭಾಗ ಇಲ್ಲಿಗೆ ಮುಕ್ತಾಯ ಮಾಡೋಣ ಹರೇರಾಮ ಶ್ರೀಶಂಕರ ಅರ್ಪಿತ ಮಸ್ತು ಓಂ ತತ್ಸ